ಅದಕ್ಕೆ ಉಪನಿಷತ್ತು ಲಿಂಕ್ ತೋರಿಸುತ್ತದೆ ಅಕ್ಷರಗಳ ಸಾಮ್ಯ ಇದೆ ನೋಡಿ ಇಂಥ ಭೂಮಿ ಎರಡಕ್ಷರ ಅಂತರಿಕ್ಷ ನಾಲ್ಕು ಅಕ್ಷರ ಆರಾಯ್ತು ದ್ಯೌಹು ಎರಡಕ್ಷರ ಎರಡು ಸ್ಪಷ್ಟ ಕಾಣುವುದಿಲ್ಲ ದಿ ಔಹು ಅಂತ ಬಿಡಿಸಿದರೆ ಇಂತಹ ಉತ್ತಮ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನದಲ್ಲಿ ದಿ ಔ ಅಂತ ಬಿಡಿಸಿದರೆ ಎರಡಾಯ್ತು ಆರು ಎರಡು ಎಂಟು ಹಾಗಾದರೆ ಭೂಮಿಹಿ ಎರಡು ಅಂತರಿಕ್ಷಂ ನಾಲ್ಕು ದಿ ಔಹು ದ್ಯೌಹು ಅಂದ್ರೆ ಮೇಲಿನ ಲೋಕ ಎರಡು ಎರಡು ನಾಲ್ಕು ಎರಡು ಎಂಟಕ್ಷರ ಆಯಿತು ಲೋಕಗಳನ್ನ ಹೇಳುವ ಶಬ್ದಗಳಲ್ಲಿ ಎಂಟಕ್ಷರ ಇದೆ ಗಾಯತ್ರಿಯ ಒಂದು ಪಾದದೊಳಗೂ ಎಂಟಕ್ಷರ ಇದೆ ಈ ಎಂಟಕ್ಷರಕ್ಕೂ ಆ ಎಂಟು ಅಕ್ಷರಗಳಿಂದ ಪ್ರತಿಪಾದ್ಯವಾದ ಲೋಕಗಳಿಗೂ ಲಿಂಕ್ ಸಂಬಂಧ ಇದೆ ಈ ಎಂಟು ಅಕ್ಷರದ ಗಾಯತ್ರಿಯ ಉಪಾಸನೆಯಿಂದ ಎಂಟು ಅಕ್ಷರಗಳಿಂದ ಪ್ರತಿಪಾದ್ಯವಾದ ಲೋಕಗಳ ಆಧಿಪತ್ಯ ಬ್ರಹ್ಮದೇವರಿಗೆ ಬಂತು ಅದರ ಬಗೆ ಹೇಗೆ ಅದೆಲ್ಲ ಬ್ರಹ್ಮದೇವರು ಹೇಳಬೇಕು ಶ್ರೀಮಧಾಚಾರ್ಯರು ಹೇಳಬೇಕು ಈ ರೀತಿಯಾಗಿ ಅದರ ಫಲವನ್ನ ಹೇಳಿಕೊಡ್ತಾರೆ ಇಷ್ಟು ಮಾತ್ರ ಅಲ್ಲ ಬ್ರಹ್ಮದೇವರು ಈ ಉಪಾಸನೆಯನ್ನ ಮಾಡಿದ್ದಕ್ಕೆ ಮೋಕ್ಷವನ್ನು ಹೊಂದಿದ ಮೇಲೆ ಇದೇ ಬ್ರಹ್ಮದೇವರು ಮುಕ್ತರಾದ ಮೇಲೆ ಆ ಲೋಕಗಳನ್ನು ಕೊಟ್ಟಂತಹ ಅನಿರುದ್ಧ ರೂಪಿಯಾದ ಎಲ್ಲ ಲೋಕಗಳಲ್ಲಿ ವ್ಯಾಪ್ತನ ಪರಮಾತ್ಮನುಂಟಲ್ಲ ಅವನಷ್ಟೇ ವ್ಯಾಪ್ತರಾಗಿ ಆ ಭಗವಂತನ ಸೇವೆಯನ್ನ ಮಾಡುವ ಯೋಗ್ಯತೆ ಅವರಿಗೆ ಬರುತ್ತದೆ ಅನಿರುದ್ಧ ರೂಪಿಯಾದ ಪರಮಾತ್ಮ ಹೇಗೆ ಎಲ್ಲ ಲೋಕಗಳಲ್ಲಿ ತುಂಬಿಕೊಂಡಿದ್ದಾನೆ ಹಾಗೆ ಆ ಭಗವಂತನಲ್ಲಿ ಇವರೂ ತುಂಬಿಕೊಂಡು ಪರಮಾತ್ಮನ ಕೈಂಕರ್ಯವನ್ನ ಮಾಡುತ್ತಾರೆ ಅದು ಮಹಾಫಲ ಈ ಲೋಕಾಧಿಪತ್ಯಂತಲೂ ಆ ಲೋಕಾಧಿಪತಿಯಾದ ಪರಮಾತ್ಮನಲ್ಲಿ ತುಂಬಿಕೊಂಡು ಅವನ ಸೇವೆಯನ್ನ ಮಾಡುವ ಅವನ ಸಾಯುಜ್ಯವನ್ನು ಪಡೆಯುವಂತಹ ಒಂದು ಭಾಗ್ಯ ಅದೆಷ್ಟು ಭಾಗ್ಯ ಅದು ಮತ್ತೆ ವಿಶೇಷವಾದ ರೀತಿಯಲ್ಲಿ ಪರಮಾತ್ಮ ಸಾಯುಜ್ಯ ಮೋಕ್ಷವನ್ನು ಹೊಂದಿದವರಿಗೆ ಕೊಡತಾನೆ ಅದರೊಳಗೂ ಒಬ್ಬ ಎಲ್ಲರಿಗಿಂತಲೂ ಹೆಚ್ಚಾಗಿ ಈ ತರಹದ ಒಂದು ವೈಶಿಷ್ಟ್ಯವನ್ನ ನಾವು ಕಾಣುತ್ತೇವೆ ಒಬ್ಬ ಸೇವಕ ಬಹಳ ವಿಶೇಷವಾಗಿ ತನ್ನ ಸೇವೆ ಮಾಡಿದಾಗ ಅವನು ನಿಜವಾಗಿ ಸೇವಕ ತಾನು ರಾಜ ತಾನು ದೊಡ್ಡವ ಆದರೂ ಅವನ ಸೇವೆ ಬಹಳ ಮಾಡಿದಾಗ ಪ್ರಸನ್ನನಾಗಿ ಕೆಲವು ಸಲ ಅವನಿಗೆ ತಾನೇ ಬಡಿಸ್ತಾನೆ ತಾನೇ ಊಟ ಮಾಡಿಸ್ತಾನೆ ಅವನ ಕೆಲಸಗಳನ್ನು ತಾನೇ ಮಾಡಿ ಕೊಡ್ತಾನೆ ಯಾಕೆ ಅಷ್ಟು ಪ್ರೀತಿ ಬಂದು ಅವನ ಮೇಲೆ ಹಾಗೆ ಭಗವಂತನಿಗೆ ತನ್ನ ಭಕ್ತೋತ್ತಮರಾದ ದೇವತೆಗಳ ಮೇಲೆ ದೇವತೋತ್ತಮರಾದ ವಾಯುದೇವರ ಮೇಲೆ ಬ್ರಹ್ಮದೇವರ ಮೇಲೆ ಎಷ್ಟು ಪ್ರೀತಿ ಇರುತ್ತದೆ ಅಂದರೆ ಅವರ ಕೆಲಸಗಳನ್ನು ತಾನೇ ಮಾಡ್ತಾನೆ ತಾನೇ ಮಾಡೋದು ಅಂದ್ರೆ ಬರೀ ಹೊರಗಿನಿಂದ ಮಾಡಿಕೊಡೋದಲ್ಲ ಅವರನ್ನ ತಮ್ಮ ಒಳಗೇ ತೆಗೆದುಕೊಂಡು ಅದತ್ತೇ ಹರಿಹಸ್ತೇನೆ ಅವರೇನಾದರೂ ಪದಾರ್ಥ ಕೈಯಲ್ಲಿ ಎತ್ತಿ ತೆಗೆದುಕೊಳ್ಳಬೇಕು ಅಂದ್ರೆ ದೇವರ ಕೈಯಲ್ಲಿ ತಮ್ಮ ಕೈ ಚಾಚಿ ದೇವರ ಕೈಯಿಂದ ಅದನ್ನು ತೆಗೆದುಕೊಳ್ಳುತ್ತಾರೆ ಅದೆಷ್ಟು ಅಚ್ಚಾ ಮಾಡ್ತಾನೆ ನೋಡಿ ದೇವತೆಗಳು ಅವರೇನಾದರೂ ನೋಡಬೇಕು ಅಂದ್ರೆ ದೇವರ ಕಣ್ಣಿನಲ್ಲಿ ತಮ್ಮ ಕಣ್ಣಿಟ್ಟು ನೋಡ್ತಾರಂತೆ ಈ ರೀತಿಯಾದ ಅನುಗ್ರಹ ದೇವರು ಮಾಡುತ್ತಾರೆ ಹಾಗೆ ಈ ಗಾಯತ್ರಿಯ ಮೊದಲು ಪಾದ ಪ್ರತಿಪಾದ್ಯರಾದ ಅನಿರುದ್ದ ದೇವರನ್ನ ಉಪಾಸನೆ ಮಾಡಿದ್ದಕ್ಕೆ ಲೋಕಗಳಲ್ಲಿ ವ್ಯಾಪ್ತನಾಗಿರತಕ್ಕಂತಹ ಅನಿರುದ್ಧ ತನ್ನ ಮೈಯಲ್ಲೂ ತುಂಬಿಕೊಂಡು ಭೋಗವನ್ನ ಮಾಡತಕ್ಕಂತಹ ಒಂದು ಯೋಗ್ಯತೆಯನ್ನ ಬ್ರಹ್ಮದೇವರಿಗೆ ಕೊಡ್ತಾನೆ ಇದು ಒಂದು ಇದರಂತೆ ಎರಡನೆಯದು ಭರ್ಗೋ ದೇವಹಿ ಎಂಬ ಎರಡನೆಯದ್ದು ಅಲ್ಲಿಯೂ ಎಂಟು ಅಕ್ಷರಗಳಿವೆ ಭರ್ಗ ದೇವಹಿ ದೇವಸ್ಥಾನ ಧೀಮಹಿ ಆರು ಭರ್ಗ ಎರಡು ಎಂಟು ಆ ಎಂಟು ಅಕ್ಷರದ ಎರಡನೆಯ ಪಾದ ಏನು ಮಾಡುತ್ತೆ ಅಂದರೆ ಸಮಗ್ರವಾದಂತಹ ಆ ಎಂಟು ಪಾದದ ಎರಡನೆಯ ಎಂಟು ಅಕ್ಷರದ ಎರಡನೆಯ ಪಾದದಿಂದ ಪ್ರತಿಪಾದ್ಯನಾದ ಪ್ರಜುಮ್ನ ನಾಮಕನಾದ ಭಗವಂತನನ್ನ ಉಪಾಸನೆ ಮಾಡಿದ್ದರ ಫಲವಾಗಿ ಆ ಪ್ರದ್ಯುಮ್ನಾಮಕ ಪರಮಾತ್ಮ ಇವರಿಗೇನು ಕೊಟ್ಟ ಸಮಗ್ರವಾದ ವೇದಗಳನ್ನೇ ಕೊಟ್ಟ ಬ್ರಹ್ಮದೇವರಿ ಯಾಕೆ ಲೋಕಗಳನ್ನು ಸೃಷ್ಟಿ ಮಾಡುವುದಕ್ಕೆ ಕೊಟ್ಟ ಮೇಲೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಮಟ್ಟ ಮೊದಲಿಗೆ ಮಾಡಬೇಕಾದ ಕೆಲಸ ಏನಿತ್ತು ಸಂವಿಧಾನದ ರಚನೆ ಇದು ನಮ್ಮ ರಾಷ್ಟ ನಮ್ಮ ದೇಶ ಅಂತ ಆದರೆ ಹಾಗಾದರೆ ಇದನ್ನು ನಡೆಸುವುದಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಬೇಕು ಸಂವಿಧಾನ ಬೇಕು ಈ ಜಗತ್ತು ನಡೆಯಬೇಕು ಹಾಗೆ ದೇವರದು ಜವಾಬ್ದಾರಿ ಅಲ್ವಾ ಎಲ್ಲಾ ಲೋಕಗಳನ್ನು ಬ್ರಹ್ಮದೇವರಿಗೆ ಕೊಟ್ಟಾ ಇದು ನಿನ್ನ ಆಧಿಪತ್ಯ ತೆಗೆದುಕೋ ನಾನು ಹೇಗೆ ನಡೆಸಲಿ ಇದನ್ನ ಏನು ಕಾನ್ಸ್ಟಿಟ್ಯೂಷನ್ ಇದೆ ಏನು ಸಂವಿಧಾನ ಇದೆ ಯಾವುದರ ಅನುಗುಣವಾಗಿ ನಾನು ಈ ಜಗತ್ತನ್ನು ನಡೆಸಬೇಕು ಇಲ್ಲಿರುವ ಎಲ್ಲಾ ಜೀವರಾಶಿಗಳು ಹೇಗೆ ಬದುಕಬೇಕು ಅವರ ರೀತಿ ನೀತಿಗಳೇನು ಅವರ ಧರ್ಮಗಳೇನು ಅದಕ್ಕೆ ದೇವರು ಕೊಟ್ಟ ಜಾಗತಿಕ ಸಂವಿಧಾನವನ್ನ ಅದೇ ವೇದಗಳು ಬ್ರಹ್ಮದೇವರ ಕೈ ವೇದಗಳನ್ನು ಹಾಕಿದಾರೆ ಇದು ತಗೋ ಇದು ಭಾರತದ ಸಂವಿಧಾನ ಅಲ್ಲ ಇದು ಮತ್ತೊಂದು ದೇಶದ ಸಂವಿಧಾನ ಅಲ್ಲ ಇದು ಕಾಸ್ಮಿಕ್ ಇನ್ಸ್ಟಿಟ್ಯೂ ಕಾನ್ಸ್ಟಿಟ್ಯೂಷನ್ ಇದು ಸಮಗ್ರ ಜಾಗತಿಕ ಸಂವಿಧಾನ ಎಲ್ಲಾ ದೇವತೆಗಳಿಗೆ ಸಂಬಂಧಪಟ್ಟದ್ದು ಎಲ್ಲ ಋಷಿಗಳಿಗೆ ಸಂಬಂಧಪಟ್ಟದ್ದು ಮನುಷ್ಯರಿಗೆ ಸಂಬಂಧಪಟ್ಟದ್ದು ಎಲ್ಲಿಗೂ ಸಂಬಂಧಪಟ್ಟಂತಹ ಸಂವಿಧಾನ ನಿನ್ನ ಕೈಯಲ್ಲಿ ಬಿದ್ದಿದೆ ನಿನ್ನ ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳು ಬರುತ್ತದೆ ಬಾಯಿಯಲ್ಲಿ ಅದರಲ್ಲಿ ಹೇಳಿದಂತೆ ಆ ಜೀವರಾಶಿಗಳಿಗೆ ಅವರವರ ಕರ್ಮಗಳನ್ನು ಮಾಡಲಿಕ್ಕೆ ಹೇಳ ಅಂತ ದೇವರು ಮಾಡಿದ ಎರಡನೆಯ ಪರಮಾತ್ಮ ಅವನು ಪ್ರದ್ಯುಮ ಇಲ್ಲಿಯೂ ಎಂಟು ಅಕ್ಷರ ಋಚಃ ಎರಡಕ್ಷರಋೇದಿ ಮೂರು ಸಾಲು ಋಚಃ ಸಾಮಾನಿ ಸಾನಿ ಎಂಟಕ್ಷರಗಳು ಮೂರು ವೇದಗಳನ್ನು ಹೇಳುವುದಕ್ಕೆ ಭರ್ಗೋ ದೇವಹಿ ಇಲ್ಲಿಯೂ ಎಂಟಕ್ಷರ ಭರ್ಗ ರಚಃ ದೇವ ಯಜೂಷಿ ಧೀಮಹಿ ಸನಿ ಹಾಗಾದ್ರೆ ಎಂಟು ಅಕ್ಷರಗಳಿಂದ ಪ್ರತಿಪಾದ್ಯವಾದ ವೇದಗಳು ಎಂಟು ಅಕ್ಷರದಿಂದ ಕೂಡಿದ ಎರಡನೆಯ ಪಾದದಿಂದ ಪ್ರತಿಪಾದ್ಯನಾದ ಪ್ರದ್ಯುಮ್ರನ ಭಜನೆಯನ್ನ ಮಾಡಿದ ಬ್ರಹ್ಮದೇವರಿಗೆ ಆ ಪ್ರದ್ಯುಮ ಆ ವೇದಗಳನ್ನ ಕೊಟ್ಟ ಇದನ್ನ ತೆಗೆದುಕೋ ವೇದಗಳನ್ನೂ ಉಪದೇಶ ಬ್ರಹ್ಮ ಸದಾಯ ಆಡಿಕವಯೇ ಮುಹ್ಯಂತಿ ಎಂ ಸೂರಯ ಭಾಗವತ ಹೇಳತ್ತಲ್ಲ ಆ ವೇದಗಳನ್ನ ಪರಮಾತ್ಮ ಅವನಿಗೆ ಉಪದೇಶ ಮಾಡಿದ ಬ್ರಹ್ಮದೇವರಿಗೆ ಅವರ ಜ್ಞಾನ ಕೊಟ್ಟು ಹಿಂದು ತಿಳಿದಂತೆ ಆ ಪ್ರದ್ಯುಮನಾಮಕ ಪರಮಾತ್ಮ ಎಲ್ಲ ವೇದಗಳಲ್ಲಿ ವ್ಯಾಪ್ತನಾಗಿದ್ದಾನೆ ಆ ವೇದಗಳಲ್ಲಿ ವ್ಯಾಪ್ತನಾದಂತಹ ಪ್ರದ್ಯುಮ್ನಾಮಕನಾದ ಪರಮಾತ್ಮನಲ್ಲಿ ಮೋಕ್ಷದಲ್ಲಿ ಈ ಬ್ರಹ್ಮದೇವರು ಪ್ರವೇಶ ಮಾಡಿ ಆ ಪ್ರದ್ಯುಮನಾಮಕ ಪರಮಾತ್ಮನಲ್ಲಿ ಪೂರ್ಣವಾಗಿ ತಾವೂ ತುಂಬಿಕೊಂಡು ಅವನ ಸೇವೆಯನ್ನೂ ಭೋಗವನ್ನೂ ಮಾಡುತ್ತಾರೆ ಮೂರನೆಯದ್ಯಾವುದು ಧಿಯೋಯೋನ ಪ್ರಚೋದಯ ಆ ಥಿಯೋನಃ ಪ್ರಚೋದಯ್ ಎಂಬಂತಹ ಮೂರನೆಯ ಮಾತನ್ನ ತಿಳಿದುಕೊಂಡಾಗ ಆರನೆಯ ಮಂತ್ರದಿಂದ ಮೂರನೆಯ ಪಾದದಿಂದ ಪ್ರತಿಪಾದ್ಯವಾದ ಪರಮಾತ್ಮನ ಉಪಾಸನೆಯನ್ನು ಮಾಡಿದಾಗ ಅವರಿಗೆ ಸಮಸ್ತರಾದ ಚೇತನರನ್ನು ಕೈಯಲ್ಲಿ ಕೊಟ್ಟ ಮ್ಯಾನ್ ಪವರ್ ಜಗತ್ತಿನೊಳಗೆ ಲೋಕ ಬಂತು ದೊಡ್ಡ ಕಟ್ಟಡ ಆಯಿತು ಸಂವಿಧಾನ ಆಯಿತು ಪಾರ್ಲಿಮೆಂಟ್ ಯಾರು ಇಲ್ಲದೇ ಇದ್ರೆ ಬರೇ ಕಟ್ಟಡ ಸಂವಿಧಾನ ಎರಡೇ ಕೆಲಸ ಮಾಡುತ್ತ ಜನ ಬೇಕಲ್ಲ ಬೇಕಲ್ಲ ಅದಕ್ಕೆ ಮೂರನೆಯದಾಗಿತ್ತು ಪರಮಾತ್ಮ ಮೊದಲಿಗೆ ಅಧಿಷ್ಠಾನ ಕೊಟ್ಟ ಆಮೇಲೆ ಸಂವಿಧಾನ ಕೊಟ್ಟ ಆಮೇಲೆ ಚೇತನರನ್ನು ಕೊಟ್ಟ ಎಷ್ಟು ಚೆನ್ನಾಗಿದೆ ನೋಡಿ ಸಂವಿಧಾನ ಮೊದಲು ಬಂತು ಆಮೇಲೆ ಚೇತನರು ಬಂತು ಚೇತನರು ಹುಟ್ಟಿ ಅವರ ಅವರೆಷ್ಟೋ ದಿವಸ ತಲೆ ಕೆಡಿಸಿಕೊಂಡ ಮೇಲೆ ಆಮೇಲೆ ಕ್ರಮವಾಗಿ ಡಾರ್ವಿಂಗ್ ಸೇರಿಯ ಪ್ರಕಾರ ಅವರಿಗೆ ಕ್ರಮೇಣ ಎವಿಲ್ಯೂಷನ್ ಆಗಿ ಆಗಿ ಆಗಿ ಯಾವಾಗೋ ಬುದ್ಧಿ ಬಂದು ಯಾವತ್ತೋ ಕಾನ್ಸ್ಟಿಟ್ಯೂಷನ್ ಹುಟ್ಟಿಲ್ಲ ನಮ್ಮ ಶಾಸ್ತ್ರದ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಮೊದಲು ಬಂತು ಪರಮಾತ್ಮ ಜಾಗತಿಕ ಸಂವಿಧಾನದ ನಿರ್ಮಾಣವನ್ನ ಮಾಡಿಟ್ಟ ಅದು ಅನಾರಿಕಾಲದಿಂದ ಉಂಟು ಆಮೇಲೆ ಚೇತನರನ್ನು ಕೊಟ್ಟ ಮೊದಲಿಗೆ ವ್ಯವಸ್ಥೆ ಆಗಿ ಹೋಗಲಿ ಆಮೇಲೆ ಆ ಚೇತನರು ಬರಲಿ ವ್ಯವಸ್ಥೆಯನ್ನು ತುಂಬಿಕೊಂಡೇ ಬರಲಿ ಅಂತ ಪರಮಾತ್ಮ ಮಾಡಿದ ಆಮೇಲೆ ಬಂದಂಥವರು ಚೇತನರು ಅವರೆಲ್ಲರನ್ನ ಕೈಯಲ್ಲಿ ಕೊಟ್ಟ ಏನಂತೂ ಉಪಾಸನೆ ಮಾಡಿದರು ಪ್ರಾಣನಲ್ಲಿ ನೋಡಿ ರಾಘವೇಂದ್ರ ಸ್ವಾಮಿಗಳು ಇಷ್ಟೆಲ್ಲಾ ಮಾತನ್ನ ಬಹಳ ಇದೆಲ್ಲ ಸಂದರ್ಭೋಪನಿಷತ್ತಿನಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತಹ ಮಾತು ಉಪನಿಷತ್ತು ಮತ್ತು ಭಾಷ್ಯದಲ್ಲಿ ಅದನ್ನು ಸಣ್ಣ ಮಾತಿನಲ್ಲಿ ನಮಗೆ ನೆನಪಿಗೆ ಅನುಕೂಲವಾಗುವಂತೆ ಪ್ರಾರ್ಥ ಸಂಕಲ್ಪ ಗದ್ದು ಹಾಕಿಬಿಟ್ಟಿದ್ದಾರೆ ಲೋಕ ವೇದ ಸಮೀರ ರಮಾಂತರ್ಗತ ಪ್ರಣವಾಕ್ಯ ತುರೀಯ ಪಾದೋಪೇತ ಗಾಯತ್ರಿ ಚತುಷ್ಟಯ ಪ್ರತಿಪಾದ್ಯ ದೇವರಿಗೆ ಹೇಳುತ್ತಾರೆ ಲೋಕ ವೇದ ಮೂರನೆಯದು ಸಮೀರ ಅಂದರೆ ವಾಯುದೇವರು ಆ ವಾಯುದೇವರ ಅಂತರ್ಯಾಮಿಯಾದ ಪರಮಾತ್ಮನನ್ನ ಅರ್ಥಾತ್ ವಾಯುದೇವರು ಅಂದ್ರೆ ತಾವೇ ಬ್ರಹ್ಮದೇವರು ಆದ್ರೆ ತಮ್ಮಲ್ಲಿ ಅಂತರ್ಯಾಮಿಯಾದ ಆ ವಾಯುವಿನ ತಮ್ಮ ಪೂರ್ವರೂಪದಲ್ಲಿ ಇರತಕ್ಕಂತಹ ವಾಯುವಿನ ಅಂತರ್ಯಾಮಿಯಾದ ಭಗವಂತನ ಉಪಾಸನೆಯನ್ನು ಮಾಡಿದರು ಮೂರನೆಯ ಪಾದದಿಂದ